ಸಂಸ್ಥಾಕ ಧರ್ಮಸರ್ಮಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ನಮಃ ಹೇಳಿ ಅಜಂ ಅಜರಂ ಅನಂತ ಜ್ಞಾನ ಥ ಶಂ ಅಮಲಂ ಅನಾಂ ಭೂತದೇಹಿಹೀನ ಸಕಲಕರಣಹೀನ ಸರ್ವೂತಸ್ಥಿತ ಹರಿಂ ಅಮಲ ಅಮಾಯ ಸರ್ವಗಂವಂದ ಏಕಂ ನಮ್ಮ ಗರುಡ ಪುರಾಣದ ಪರಿಚಯದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ಬ್ರಹ್ಮ ಧ್ಯಾನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದರ ಕುರಿತಾಗಿ ನೋಡಿದ್ವು ಭಾನುವಾರ ಇವತ್ತು ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರತಕ್ಕಂತಹ ಒಂದು ಟಾಪಿಕ್ಕು ಅದರಲ್ಲಿ ಯೋಗ ಜೀವನಕ್ಕೆ ಸಂಬಂಧಪಟ್ಟಂತಹ ಯೋಗ ನಮ್ಮ ಯಾವುದೇ ಕಾರ್ಯವನ್ನ ಯಶಸ್ವಿಯಾಗಿ ನಾವು ಮುಗಿಸ್ಲಿಕ್ಕೆ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 ಬ್ರಹ್ಮಾಂಡ ಖಂಡ ಪಿಂಡಾಂಡ ಅಂತ ಕರೀತಾರೆ ಇದನ್ನ ಬ್ರಹ್ಮಾಂಡದ ಒಂದು ತುಂಡಿದು ಅವಿಭಾಜ್ಯವಾಗಿರತಕ್ಕಂತಹ ಒಂದು ಅಂಶ ಇದರಲ್ಲೂ ಕೂಡ ಅನೇಕ ಗ್ರಹ ಅಭಿಮಾನಿ ದೇವತೆಗಳಿದ್ದಾರೆ ಎಪ್ಪತ್ತೆರಡು ಕೋಟಿಗೂ ಮಿಗಿಲಾಗಿರ್ತಕ್ಕಂತಹ ನಾಡಿಗಳಿದೆ ಎಪ್ಪತ್ತೆರಡು ಸಾವಿರ ಮುಖ್ಯ ನಾಡಿಗಳು ಪುನಃ ಅವುಗಳು ಕವಲೆಡೋದು ಬ್ರ್ಯಾಂಚ್ ಆಗಿ ಉಪನಾಡಿಗಳಾಗಿ ಅನೇಕ ನಾಡಿಗಳಿದೆ ನಮಗೆ ಉಪನಿಷತ್ನಲ್ಲೂ ಕೂಡ ಅದರ ವಿವರ ಸಿಗ್ತದೆ ಶಂಕರಾಚಾರ್ಯ ಭಾಷ್ಯ ಬರೆಯುವಾಗ ಶತಂಚಿಕಾ ಹೃದಯಸ್ಯ ನಾಡ್ಯ ಅನ್ನುವಂತಹ ಒಂದು ಭಾಗದಲ್ಲಿ ನಮಗೆ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 ಬೇರೆ ಬೇರೆ ನಾಡಿಗಳಲ್ಲಿ ಓಡಾಡ್ತಾ ಇರತಕ್ಕಂತಹ ಪ್ರಾಣಸಂಚಾರವನ್ನು ಊಹಿಸುವುದರ ಮೂಲಕವಾಗಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ನಿಯಂತ್ರಿಸುವ ಒಂದು ಸಾಧನದಿಂದ ನಾವು ನಮ್ಮ ರೋಗವನ್ನಾಗಲಿ ಸಾವನ್ನೇ ಆಗಲಿ ನಮ್ಮ ಯಾವುದೇ ಕಾರ್ಯದ ಯಶಸ್ಸನ್ನೇ ಆಗಲಿ ಅಪಾಯವನ್ನೇ ಆಗಲಿ तड़गोडू रमय विज्ञान इतना स्वरोदय अंत शिव पार्वती है स्वतंत्र ग्रंथ आ ग्रंथद सारवि गे परमात्मा उत्तर नहीं संक्षिप्त नमेंद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 ನಿರ್ಧಾರವಾಗಿದೆ ಯೋಗಿಗಳಿಗೆ ಯಾವುದೂ ಕೂಡ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವೇ ಇಲ್ಲ ಯಾಕೆಂದರೆ ಅವರ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರ್ತದೆ ಕಲಾ ಕಾಷ್ಟಾದಿ ಕಾಲಗಳನ್ನೇ ನೋಡ್ತಕ್ಕಂತಹ ಮನಸ್ಸಾಗಿ ಪರಿವರ್ತನೆಗೊಂಡಿರ್ತಕ್ಕಂತಹ ಯೋಗಿಗಳ ಮನಸ್ಸಿಗೆ ನಮಗೆ ಪತಂಜಲಿ ಯೋಗಿಸುವ ವಿಭೂತಿ ಪಾದ ಅದರಲ್ಲೂ ಕೂಡ ಬರ್ತದೆ ಅವರ ಕಲಾಕಾಷ್ಠಾದಿ ಅತ್ಯಂತ ಮೈಕ್ರೋ ಸೆಕೆಂಡ್ಸ್ ನ್ಯಾನೋ ಸೆಕೆಂಡ್ಸ್ ಏನಿದೆಯೋ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 ಕಥಯತಿ ಶುಭಂ ಅಶುಭಮಂತಲೂ ಸೇರಿಸ್ಕೋಬೇಕು ನಮಗೂ ಒಳ್ಳೇದ್ಯಾವುದು ಏನು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಯಾವಾಗ ಆಗತ್ತೆ ಅನ್ನೋದನ್ನು ನಿಶ್ಚಯವಾಗಿ ಕರಾರುವಕ್ಕಾಗಿ ಹೇಳತಕ್ಕಂತಹ ಒಂದು ಸೈನ್ಸ್ ಇದು ಸ್ವರೋದಯ ಅನ್ನುವಂತಹ ನಮ್ಮ ಎಡಮೂಗಿನ ಹೊಳ್ಳೆ ಇದರಿಂದ ನೋಸ್ಟ್ರಿಲ್ ಅದರಿಂದ ಉಸಿರಾಟ ನಡೀತದಲ್ಲ ಅದು ಇಡ ಆ ಉಸಿರಾಟ ಇಡ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 ದೇವರು ಮಾಮೂಲಿಯಲ್ಲಿ ಮಾಮೂಲಿ ಗೊತ್ತಿದೆಯಾ ಅದಕ್ಕೋಸ್ಕರ ಎಲ್ಲೂ ಕಾಣಿಸಲ್ಲ ಅವನು ಗಾಳಿ ಮಾಮೂಲಿಯಲ್ಲಿ ಮಾಮೂಲಿ ನೀವು ನೋಡಲ್ಲ ನೀರು ಮಾಮೂಲಿಯಲ್ಲಿ ಮಾಮೂಲಿ ನೀವು ನೋಡಲ್ಲ ನಿಮ್ಗೆ ಏನಾದರೂ ವಿಶೇಷ ಬೇಕು ಅವಾಗಲೇ ನೋಡ್ತೀರಾ ಪ್ರೈಮ್ ಮಿನಿಸ್ಟರ್ ಬಂದರೆ ಆದರೆ ಮಾಮೂಲಿಯಲ್ಲಿ ಮಾಮೂಲಿ ಎಲ್ಲ ವಿಶೇಷವನ್ನು ನಡೆಸ್ತಕ್ಕಂಥದ್ದು ಅದು ಬೇಡ ನಮಗೆ ಈ ಉಸಿರು ಪ್ರತಿ ಒಂದು ಗಂಟೆ ಅಥವಾ ಎರಡೂವರೆ ದಂಡಕ್ಕೆ ಒಮ್ಮೆ ತನ್ನ ಚಲನೆಯನ್ನು ಬದಲಾಯಿಸ್ತಾ ಇರ್ತದಂತೆ ಹಾಗೆ ಕ್ರಮಬದ್ಧವಾಗಿ ನಡೀತಾ ಇರ್ತದೆ ಅದೂ ಕೂಡ ಹಗಲೂ ರಾತ್ರಿ ಎಡಗಡೆಯಿಂದ ಎರಡು ಸಲ ಪುನಃ ಬಲಗಡೆಯಿಂದ ಎರಡು ಸಲ ಉಸಿರಾಟ ನಡೀತಾ ಇರ್ತದೆ ಆಮೇಲೆ ಶುಕ್ಲ ಇದೆಯಲ್ಲ ಪಕ್ಷದ ಅನುಸಾರವಾಗಿ ನಮ್ಮ ಉಸಿರಿದೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಸೈನ್ಸ್ ಇದು ಗೊತ್ತಾಗೋಕಿನ್ ಮುಂಚೆ ಯಾವ್ಯಾವ ಪಕ್ಷದಲ್ಲಿ ಯಾವ ದಿವಸ ಆ ಪಕ್ಷದ ಪ್ರತಿಪತ್ತಿಂದ ಹಿಡಿದು ಹುಣ್ಣಿಮೆ ಅಥವಾ ಅಮಾಸ್ಯವರೆಗೆ ದಿನದ ಮೊಟ್ಟ ಮೊದಲ ಈ ಒಂದು ಹಂತದಲ್ಲಿ ಅದೇ ನಾ ಆಗಲೇ ಹೇಳಿದಾಗೆ ದಂಡ ಅದರಲ್ಲಿ ಹೇಗೆ ಯಾಕೆ ಅಂದರೆ ಇದರ ಮೇಲೆ ನಿಂತುಕೊಂಡಿರೋದು ನಮ್ದಿಗೆ ಸರಿ ಇದೆಯೋ ಇಲ್ವೋ ಸಿಸ್ಟಮ್ ಚೆಕ್ ಮಾಡಲಿಕ್ಕೆ ಈ ಸೈನ್ಸ್ ಬೇಕು ಹೇಳ್ತಾರೆ ಶುಕ್ಲ ಪ್ರಥಮ ದಿನದಿಂದ ಮೂರು ದಿನ ಮೂರು ಮೂರು ದಿವಸ ಈಗ ಅದನ್ನ ಇದು ಮಾಡಿದರೆ ಭಾಗ ಮಾಡಿದರೆ, ಮೂರ್ ಮೂರು ಮೂರ್ ಮೂರು ಮೂರ್ ಮೂರು ದಿವಸ ಪ್ರತಿಪತ್ ದ್ವಿತೀಯ ತೃತೀಯ ಅದರ ಒಂದು ಕ್ರಮವಾಗಿ ಸರಣಿಯಂತೆ ವಾಯು ಎಡಗಡೆ ಹೊಳ್ಳೆಯಿಂದ ಶುಕ್ಲ ಪ್ರಥಮ ದಿವಸದಿಂದ ಎಡಗಡೆ ಹೊಳ್ಳೆಯಿಂದ ಅದು ಇದು ಶುರು ಮಾಡ್ತದೆ ತನ್ನ ಉಸಿರಾಟವನ್ನು ಶುರು ಮಾಡ್ತದೆ ಬೆಳಿಗ್ಗೆ ಶುಕ್ಲ ಪಕ್ಷದ ನ ಮೊದಲನೆಯ ಇದರಿಂದ ಕೃಷ್ಣ ಮೊದಲ ಮೂರು ದಿನಗಳ ಸರಣಿಯಿಂದ ಮೂರು ಮೂರು ಹಾಗೆ ಬಲಹೊಳೆಯಿಂದ ಪ್ರವಹಿಸ್ತದೆ ಇದು ನ್ಯಾಚುರಲ್ ಫ್ಲೋ ಕರೆಂಟ್ ಆಫ್ ಬ್ರೆತ್ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಇದನ್ನ ನಾವು ನ್ಯಾಚುರಲ್ ಏನು ಅಂತ ತಿಳ್ಕೊಂಡ್ರೆ ನಾವು ಆಮೇಲೆ ಟೆಸ್ಟ್ ಮಾಡ್ಕೋಬಹುದು ನಮ್ದು ಅನ್ಯಾಚುರಲ್ ಆಗಿದೆಯೋ ನ್ಯಾಚುರಲ್ ಆಗಿದೆಯೋ ಬಹಳ ಇಂಪಾರ್ಟೆಂಟ್ ಇದು ಮುಂದೆ ತುಂಬ ಬರ್ತದೆ ಇದ್ರ ಬಗ್ಗೆ ಅಂದರೆ ಅರ್ಥ ಏನು ಶುಕ್ಲ ಪಕ್ಷದ ದ್ವಿತೀಯ ತೃತೀಯ ಸಪ್ತಮಿ ಅಷ್ಟಮಿ ನವಮಿ ತ್ರಯೋದಶಿ ಚತುರ್ದಶಿ ಹುಣ್ಮೆ, ಒಂಬತ್ತು ದಿವಸ ಸೂರ್ಯೋದಯ ಕಾಲದಲ್ಲಿ ವಾಯು ಪ್ರಥಮವಾಗಿ ಎಡಮೋಗಿನ ಹೊಳ್ಳೆಯಿಂದ ಪ್ರವಹಿಸ್ತದೆ ಫ್ಲೋ ಆಗ್ತದೆ ಅಂತ ಅರ್ಥ ಇದು ಸಹಜವಾಗಿರತಕ್ಕಂತಹ ಗತಿ ಎಲ್ಲಿ ಶುಕ್ಲ ಪಕ್ಷದ ಈ ದಿನಗಳಲ್ಲಿ ಇನ್ನು ಕೃಷ್ಣ ಪಕ್ಷಕ್ಕೆ ಬಂದರೆ ಅದರ ಉಲ್ಟ ಕೃಷ್ಣ ಪಕ್ಷದಲ್ಲಿ ಅದರ ಉಲ್ಟ ಹಾಗೆ ಶುಕ್ಲ ಪಕ್ಷದಲ್ಲಿ ಈಗ ಒಂದು ಎರಡು ಮೂರು ಅಂತ ಹೇಳಿದ್ವಲ್ಲ ನಾಲ್ಕನೇ ದಿವಸ ಏನು ಐದನೇ ದಿವಸ ಏನು ಆರನೇ ದಿವಸ ಏನು ಪುನಃ ಹತ್ತನೇ ದಿವಸ ಏನೋ ಹನ್ನೊಂದನೇ ದಿವಸ ಏನೋ ಹನ್ನೆರಡನೇ ದಿವಸ ಏನೋ ಹಾಗೆ ಆ ಆರು ದಿವಸ ಎರಡೂವರೆಯ ದಂಡಕಾಲ ಪ್ರಥಮವಾಗಿ ಬಲಹೊಳ್ಳೆಯಿಂದ ಉಸಿರಾಟ ಉಸಿರಾಟ ನಡೀತದೆ ಶುಕ್ಲ ಪಕ್ಷದ ಈ ದಿನಗಳಲ್ಲಿ ೀಗ ನಡೆದರೆ ಸಹಜವಾಗಿ ಉಸಿರಾಟ ನಡೀತಾ ಇದೆ ಆ ಮನುಷ್ಯ ಆರೋಗ್ಯವಂತನಾಗಿದ್ದಾನೆ ಅಂತ ಅರ್ಥ ನೋಡಿ ಇದಕ್ಕೆ ಉಲ್ಟ ಇದಕ್ಕೆ ಉಲ್ಟ ಕೃಷ್ಣ ಪಕ್ಷದಲ್ಲಿ ಆಗ್ತಾ ಇರ್ತದೆ ಶುಕ್ಲ ಪಕ್ಷದ ಉಲ್ಟ ಕೃಷ್ಣ ಪಕ್ಷದಲ್ಲಿ ಆಗ್ತಾ ಇರುತ್ತೆ ಅಲ್ಲಿ ಒಂದು ಎರಡು ಮೂರು ಹಾಗೆ ಏಳು ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಅಮಾವಾಸ್ಯೆ ಅದರಲ್ಲಿ ಏನಾಗುತ್ತೆ ಬಲ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 यस यड़ह वायु उसीरार यहास नाद अब सक्सा आगत अ परचय योगी को शांत युतव समाधानक वो आगे केसो अद अली समय आभरण धारण ऐन आभरण हंथ ಅಥವಾ ಆಶ್ರಮ ಅಥವಾ ದೇವಾಲಯಗಳ ದರ್ಶನ ಮಾಡ್ತಕ್ಕಂಥದ್ದು ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಹೊಸಬಟ್ಟೆ ಬಟ್ಟೆ ಧರಿಸ್ತಕ್ಕಂಥದ್ದು ಶಾಂತಿಕರ್ಮಗಳು ಏನೇನು ಮಾಡಬೇಕು ಪುಷ್ಟಿಕರ್ಮ ಶಾಂತಿಕರ್ಮ ಅದುಗಳನ್ನು ದಿವ್ಯೌಷಧಿ ಸೇವನೆ ಮಾಡ್ತಕ್ಕಂಥದ್ದನ್ನು ಹಾಗೆ ದಾನ ಮದುವೆ ಮಾಡಿಸೋದು ವಿವಾಹ ಹಾಗೆ ದೇವಾಲಯ ನಿರ್ಮಾಣ ಮತ್ತು ಯಾರ ಜೊತೆಗಾದರೂ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಬೇಕಾದ್ರೆ ಇದೆಲ್ಲ ಯಾವಾಗ ಎಡಹೊಳ್ಳೆಯಿಂದ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 ನಿಜವಾದ ಕ್ಲಾಕ್ ಇದೆ ನಮಗೆ ಸಕ್ಸಸ್ಸಿಗೆ ನಿಜವಾದ ಕ್ಲಾಕ್ ಅಂದರೆ ಇದೆ ಅವರವ್ರಿಗೆ ಅವರವ್ರ ಕ್ಲಾಕ್ ಇದೆ ಒಳಗೆ ಆಮೇಲೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಾರ್ಯಗಳೇನೇನಿದೆಯೋ ಅದನ್ನು ಯಾವಾಗ ಬಲಮೂಗಿನ ಹೊಳ್ಳೆಯಿಂದ ಪ್ರಾಣ ಪ್ರವಹಿಸ್ತಾ ಇದೆಯೋ ಅವಾಗ ಮಾಡಬೇಕಂತೆ ಅಥವಾ ದ್ಯೂತ ದ್ಯೂತವಾಡುವುದು ಸಕ್ಸಸ್ ಆಗತ್ತವ ದರೋಡೆ ಲೂಟಿ ಎಲ್ಲ ಇಡ ಆಮೇಲೆ ರಾಜಕೀಯ ಕದನ ವಾರ್ ಶುರು ಮಾಡೋದಾದರೆ ಅಥವಾ ಮಾರಾಟ ಮಾಡೋದಾದರೆ ಅಶ್ವಗಜ ಅಥವಾ ರಥಾರೋಹಣ ಮಾಡೋದಾದರೆ ಕುಸ್ತಿಯ ಅಭ್ಯಾಸ ಮಾಡೋದಾದರೆ ಅಥವಾ ಯಾರನ್ನಾದರೂ ಆಕರ್ಷಿಸಬೇಕಾದ್ರೆ ಅಥವಾ ದ್ವೇಷಿಸಬೇಕಾದ್ರೆ ಆಕರ್ಷಣ ದ್ವೇಷಣ ಅನ್ನುವಂತಹ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಅತಿಯಾಗಿ ತಿನ್ನಲು ಇಚ್ಛೆ ಇದ್ದರೆ ಇತ್ಯಾದಿಗಳ ಸಮಯ ಬಲಮೂಗಿನ ಉಸಿರಿನಿಂದ ಬಲಮೂಗಿನ ಹೊಳ್ಳೆಯಿಂದ ಉಸಿರಿನ ಆಡ್ತಾ ಇರ್ತಕ್ಕಂಥ ಸಮಯದ ಇದೆಲ್ಲ ಕೂಡ ಅತ್ಯಂತ ಸಕ್ಸಸ್ ಆಗುತ್ತೆ ಅಂದರೆ ತೊಂದರೆ ಆಗೋದಿಲ್ಲ ನಿಮಗೆ ಅಂತ ಇನ್ನು ನೋಡಿ ಸುಶುಮ್ನ ಮೂಲಕ ಅಂದರೆ ಎರಡೂ ಸಮವಾಗಿ ಇಲ್ಲಿ ಪ್ರವಾಹ ಆಗ್ತಾ ಇದ್ದಾಗ ಉಸಿರು ಅಂತಹ ಒಂದು ಸಮಯದಲ್ಲಿ ಶುಭವಾಗಲಿ ಅಶುಭವಾಗಲಿ ಎರಡು ಕರ್ಮಗಳನ್ನು ಮಾಡಬಾರದು ಯಾಕೆ ಅಂದರೆ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 ಇನ್ನು ಈ ಯೋಗಿಗಳು ಹೇಳ್ತಕ್ಕಂತಹ ಒಂದು ಏನಪ್ಪಾ ಅಂತ ಹೇಳಿದ್ರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಪ್ರತಿಪದ್ಯಸ ನಮ್ಮ ಉಸಿರು ವಿರುದ್ಧವಾಗಿರ್ತಕ್ಕಂತಹ ಹೊಳ್ಳೆಯಿಂದ ಯಾವ ಹೊಳ್ಳೆ ಸಹಜವಾಗಿತ್ತು ಅದಕ್ಕೆ ಆ ಹೊಳ್ಳೆಯಲ್ಲಿ ಹರಿಯದೆ ಬೇರೆ ಹೊಳ್ಳೆಯಿಂದ ಹರಿತಾ ಇತ್ತು ಅಂತ ಹೇಳಿದರೆ ಆವಾಗ ಅದು ಕೆಟ್ಟ ಶಕುನ ಅಪಾಯದ ಶಕುನ ಅಂತ ತಿಳ್ಕೊಳ್ಬೇಕು ಅದಕ್ಕೆ ಹೇಳ್ತಾರೆ ನೋಡಿ ಇವರು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 ಒಂದಿನಿಂದ ಅಮಾವ್ಯವರೆಗೆ ಆತ ಶೀತ ಬಾಧೆಯಲ್ಲಿ ನರಳುವುದರಲ್ಲಿ ಸಂದೇಹವೇ ಇಲ್ಲ ಈ ವಾಕ್ಯಗಳು ಸಂದೇಹವೇ ಇಲ್ಲ ಆಮೇಲೆ ಒಂದು ಪಕ್ಷ ಈ ರೀತಿಯ ಒಂದು ವಿರುದ್ಧ ಕ್ರಮದ ಉಸಿರಾಟ ಒಂದ್ರ ಮೇಲೊಂದು ಆಗ್ತಾನೇ ಇತ್ತು ಅಂದ್ರೆ ಎರಡು ಪಕ್ಷದಲ್ಲಿಯೂ ಕೂಡ ಮುಂದುವರೆದ್ರೆ ಶುಕ್ಲ ಪಕ್ಷದಲ್ಲಿಯೂ ವಿರುದ್ಧ ಕೃಷ್ಣ ಪಕ್ಷದಲ್ಲಿಯೂ ವಿರುದ್ಧ ರೀತಿಯಲ್ಲಿ ಉಸಿರಾಟ ಮುಂದುವರಿತಾ ಇತ್ತು ಅಂದ್ರೆ ನಿಮ್ಮ ಬಂಧುಗಳು ಗಂಭೀರವಾಗಿರ್ತಕ್ಕಂಥ ರೋಗಕ್ಕೆ ಅಥವಾ ಕೊನೆಗೆ ಸಾವಿಗೆ ಕಾರಣವಾಗಬಹುದು ಅಥವಾ ಯಾವುದಾದ್ರೂ ಆಕ್ಸಿಡೆಂಟ್ ಅವಘಡ ಸಂಭವಿಸಬಹುದು ನೋಡಿ ಅದನ್ನ ಇದು ಮಾಡ್ತಕ್ಕಂಥದ್ದೇನೋ ಊಹೆ ಮಾಡ್ತಕ್ಕಂಥದ್ದು ದಿಸ್ ಇಸ್ ಕಾಲ್ಡ್ ಫಾರ್ಚೂನ್ ಟೆಲ್ಲಿಂಗ್ ಜಸ್ಟ್ ಬೈ ನಮ್ಮ ಉಸುರು ಯಾಕಂದರೆ ಇಡೀ ಪಿಂಡಾಂಡ ಬ್ರಹ್ಮಾಂಡ ಕನೆಕ್ಟ್ ಆಗಿರ್ತದೆ ಅದು ಅದೆಲ್ಲ ನಮಗೆ ಚಿಹ್ನೆಗಳು ತೋರಿಸ್ತಾ ಇರ್ತದೆ ಇಫ್ ವಿ ಆರ್ ಅವೇರ್ ಇಫ್ ಯು ಆರ್ ನಾಟ್ ಸ್ಲೀಪಿಂಗ್ ನಾವು ನಿದ್ದೆ ಮಾಡ್ತಾ ಇಲ್ಲ ಅಂದರೆ ನಿದ್ರೆ ಅಂದರೆ ಎಚ್ಚರವಾಗಿಲ್ಲದೇ ಇದ್ರೆ ನಮಗಿದೆಲ್ಲ ಗೊತ್ತಾಗೋದಿಲ್ಲ ಆದರೆ ಇದರ ಮೂಲಕ ಎಚ್ಚರವಾಗಿದ್ದರೆ ಈ ಒಂದು ಅನುಮಾನ ಪ್ರಮಾಣದಿಂದ ಇಂತಹ ಒಂದು ಅವಘಡಗಳನ್ನು ನಾವು ಮುಂಚೆಯೇ ತಿಳಿದುಕೊಳ್ಳಬಹುದು ಪೋರ್ಟೆಂಟ್ಸ್ ಅಂತ ಕರೀತಾರೆ ಆದರೆ ಇದು ಒಂದೇ ಸಮನೆ ಮೂರೂ ಪಕ್ಷಗಳವರೆಗೆ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 ಕೃಷ್ಣ ಪಕ್ಷದಲ್ಲಿ ಎಡಹೊಳ್ಳೆಯಿಂದ ಉಸಿರಾಡದೆ ಇದ್ದರೆ ಬೇಗ ನೀವು ಗುಣಮುಖರಾಗಬಹುದು ಒಂದು ವೇಳೆ ಗಂಭೀರವಾಗಿರ್ತಕ್ಕಂಥ ಎಂಥ ಅನಾರೋಗ್ಯವಿದ್ದರು ಜ್ವರ ಎಂಥದ್ದೇ ಒಂದು ನೀವು ಹಾಸಿಗೆ ಎಳ್ದಿದ್ರು ಕೂಡ ಈ ರೀತಿ ನೀವು ಮಾಡಿದಲ್ಲಿ ಅಂದರೆ ಬಲಹೊಳ್ಳೆಯಿಂದ ಶುಕ್ಲ ಪಕ್ಷದಲ್ಲಿ ಎಡಹೊಳ್ಳೆಯಿಂದ ಕೃಷ್ಣ ಪಕ್ಷದಲ್ಲಿ ಉಸಿರಾಡದೇ ಇದ್ದರೆ ಉಲ್ಟಾ ಮಾಡಿದರೆ ಅದರ ಸಹಜವಾಗಿರತಕ್ಕಂಥ ಗತಿಯನ್ನೇ ನೀವು ಚೇಂಜ್ ಮಾಡಿದರೆ ಆವಾಗ ಅತ್ಯಂತ ಏನೋ ಸೀರಿಯಸ್ ಆಗಿರತಕ್ಕಂಥ ರೋಗಗಳು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ತೊಂದರೆಯಿಂದ ನಿಮಗೆ ಒಂದು ಕನಿಷ್ಠವಾಗಿರ್ತಕ್ಕಂಥ ಒಂದು ತೊಂದರೆ ಕೊಟ್ಟು ಕೆಲವೇ ದಿನಗಳಲ್ಲಿ ಗುಣಮುಖವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಈಗ ಉಸಿರನ್ನು ನೀವು ಮುಚ್ಚಬೇಕಾದ್ರೆ ಅಂದರೆ ಹೊಳ್ಳೆಯನ್ನು ಮುಚ್ಚಬೇಕಾದ್ರೆ ಏನು ಮಾಡಬೇಕು ಅದಕ್ಕೂ ಕೂಡ ಸೈನ್ಸ್ ಉಂಟು ಹೇಗೆ ಮುಚ್ಚೋಗಿಲ್ಲ ಈ ನೀವು ಸಿಲ್ಕ್ ಕಾಟನ್ ಕೇಳಿದ್ರಲ್ಲ ಆ ರೇಷ್ಮೆ ಹತ್ತಿ ಸಿಲ್ಕ್ ಕಾಟನ್ ಅದರದ ಆ ಹತ್ತಿಯ ಉಂಡೆಯನ್ನ ಮಾಡಿ ಎಷ್ಟು ಇದರೊಳಗೆ ಹೋಗುತ್ತೋ ಅದರ ಸೈಜಿಗೆ ಮಾಡಿ ಶುಭ್ರವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಬಟ್ಟೆಯನ್ನು ಮುಚ್ಚಿಬಿಟ್ಟು ಅದನ್ನು ಹೊಲಿದ್ಬಿಡಿ ಪುನಃ ಅದನ್ನು ನೀವು ಇಟ್ಕೋಬೋದು ಅಲ್ಲಿ ಅದನ್ನು ಮುಚ್ಚೋದಕ್ಕೆ ಹೊಳ್ಳೆಯನ್ನು ಮುಚ್ಚೋದಕ್ಕೆ ಅದನ್ನು ನೀವು ಯೂಸ್ ಮಾಡ್ಬೋದು ಆದರೆ ಯಾರಿಗೆ ಶಿರಸ್ಸಿನ ದೌರ್ಬಲ್ಯ ಇದೆಯೋ ಆಗಲೇ ಶಿರೋವೇದನೆ ಇತ್ಯಾದಿಗಳಿದೆಯೋ ತಲೆನೋವು ಅಂಥವನೋ ಹತ್ತಿ ಅಥವಾ ಉಣ್ಣೆಯ ವಸ್ತುವನ್ನು ಬಳಸಬಾರದು ಅದಕ್ಕೆ ಬದಲಾಗಿ ಅಥವಾ ಏನು ಮಾಡಬೇಕು ಶುಚಿಯಾಗಿರ್ತಕ್ಕಂಥ ಬಟ್ಟೆ ಏನಿದೆಯೋ ಅದನ್ನು ತೆಗೆದುಕೊಂಡು ಅದನ್ನು ಉಂಡೆ ಮಾಡಿ ಹೊಳ್ಳೆಗೆ ಸರಿಯಾಗಿರ್ತಕ್ಕಂಥ ಉಂಡೆ ಮಾಡಿ ಆ ಹೊಳ್ಳೆಯನ್ನು ಅದರಿಂದ ಬಂಧಿಸಬೇಕಂತೆ ಪುನಃ ಮುಚ್ಚಿಕೊಂಡಿದ್ದಾಗ ಹೊಳ್ಳೆಯನ್ನು ಮುಚ್ಚಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಧೂಮಪಾನ ಮಾಡೋದು ಕೂಗಾಟ ಜೋರಾಗಿ ಕೂಗಾಟ ಮಾಡೋದು ಓಡಾಟ ಮಾಡೋದು ಅಥವಾ ಇನ್ಯಾವುದೇ ಅತ್ಯಂತ ಶಕ್ತಿಯನ್ನ ಬಳಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬಾರ್ದು ಇದನ್ನು ಹೇಳ್ತಾರೆ ಯೋಗಿಗಳು ಅದು ಅಬ್ಸ್ಟ್ರಕ್ಷನ್ ಆಗಿಬಿಡ್ತದೆ ಅದಕ್ಕೆ ಇನ್ನು ಈ ವಾಯು ಸಂಚಾರ ಇದೆಯಲ್ಲ ನಾವೀಗಾಗಲೇ ನೋಡಿದ್ವಿ ಒಂದೊಂದು ಕೆಲಸ ನಮ್ಗೆ ಮಾಡಬೇಕು ಅಂತ ಇಚ್ಛೆ ಇರುತ್ತೆ ಈಗ ಆ ವಾಯು ಚೇಂಜೇ ಆಗಿಲ್ಲ ಆ ಇದರಲ್ಲಿದೆ ನಾವು ಅದು ಚೇಂಜ್ ಆಗೋ ತನಕ ಕಾಯಬೇಕೇ ಅಥವಾ ನಮಗೆ ಇಚ್ಛೆ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 ಇನ್ನು ನೀವು ಉಸಿರಾಟ ಯಾವುದರಿಂದ ನಡೀತಾ ಇದೆಯೋ ಆ ಹೊಳ್ಳೆಯಿಂದ ಉಸಿರನ್ನು ಒಳಗೆ ಎಳ್ಕೊಳ್ಳಿ ನಿಧಾನವಾಗಿ ಉಸ್ರು ಉಸಿರು ಮೇಲೆ ನಂತರ ಇನ್ನೊಂದು ಹೊಳ್ಳೆ ಇದೆಯಲ್ಲ ಅದರಿಂದ ಯಾವುದರಲ್ಲಿ ಇದಾಗ್ತಾ ಇರಲಿಲ್ಲೋ ಉಸಿರು ಒಳಗೆ ಹೋಗ್ತಾ ಇರಲಿಲ್ಲೋ ಅದರಿಂದ ಹೊರಗೆ ಬಿಡಿ ಹೀಗೆ ಪದೇ ಪದೇ ಪದೇ ಪದೇ ಮಾಡ್ತಾ ಇದ್ರೆ ನಿಧಾನವಾಗಿ ತನ್ನಿಂದ ಅದು ತನ್ನ ದಿಕ್ಕನ್ನು ಚೇಂಜ್ ಮಾಡಿಬಿಡುತ್ತೆ ತನ್ನ ಹೊಳ್ಳೆಯನ್ನು ಚೇಂಜ್ ಮಾಡ್ಕೊಂಬಿಡುತ್ತದೆ ಈ ಒಂದು ಪ್ರಕ್ರಿಯೆ ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಎರಡನೇ ಪ್ರಕ್ರಿಯೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದೇ ಪ್ರಕ್ರಿಯೆ ಅದು ನಿಮಗೆಲ್ಲ ಗೊತ್ತಿರಬೇಕು ಏನದು ಮಲ್ಕೊಂಡು ಬಿಟ್ರೆ ಆಯಿತು ಹೇಗೆ ಅಂದರೆ ಯಾವ ಇದರಲ್ಲಿ ಎಲ್ಲಿ ಯಾವ ಹೊಳ್ಳೆಯಲ್ಲಿ ವಾಯು ಪ್ರವಹಿಸ್ತಾ ಇದೆಯೋ ಆ ಒಂದು ಮಗ್ಲಿಗೆ ನೀವು ಮೊಲ್ಕೊಂಡುಬಿಡಿ ಸ್ವಲ್ಪ ಹೊತ್ತು ಆವಾಗ ಆಟೋಮೆಟಿಕ್ಕಾಗಿ ಅದು ತನ್ನ ಇದನ್ನು ಚೇಂಜ್ ಮಾಡ್ಕೊಂಡ್ಬಿಡುತ್ತೆ ತನ್ನ ದಿಕ್ಕನ್ನು ಹೊಳ್ಳೆಯ ದಿಕ್ಕನ್ನು ಚೇಂಜ್ ಮಾಡ್ಕೊಂಡು ಬಿಡ್ತದೆ ಹೀಗೆ ಇನ್ನು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 ತಕ್ಷಣ ಜ್ವರ ಅನ್ನೋದು ಇಳೀತದಂತೆ ಇನ್ನು ಅಜೀರ್ಣ ರೋಗಕ್ಕೆ ಅದಕ್ಕೂ ಕೂಡ ನೋಡಿ ಇದು ಎಂತಹ ಒಂದು ಫುಡ್ಡನ್ನು ಕೂಡ ಡೈಜೆಸ್ಟ್ ಮಾಡ್ಕೋಬೋದು ಅಜೀರ್ಣ ರೋಗಕ್ಕೆ ಎಷ್ಟೋ ಜನರಿಗೆ ಆಮಶಂಕೆ ಅಜೀರ್ಣ ರೋಗ ಇದ್ದರೆ ಏನು ಮಾಡಬೇಕು ಹೇಳ್ತಾರೆ ನೋಡಿ ಆಹಾರ ಸ್ವೀಕರಿಸುವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು ಮಧ್ಯಾಹ್ನ ಲಂಚ್ ಇರ್ಬೋದು ರಾತ್ರಿ ಡಿನ್ನರ್ ಇರ್ಬೋದು ಅಂತಹ ಸಂದರ್ಭದಲ್ಲಿ ಬಲಭಾಗದ ಹೊಳ್ಳೆಯಿಂದಲೇ ಉಸಿರಾಡಬೇಕು ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಬಲಭಾಗದ ಹೊಳ್ಳೆಯಿಂದಲೇ ಉಸಿರಾಡಿದರೆ ಎಂತಹ ಆಹಾರವಾದರೂ ಕೂಡ ಸುಲಭವಾಗಿ ಪಚನವಾಗುತ್ತದೆ ಜೀರ್ಣವಾಗುತ್ತದೆ ಶ್ವಾಸವನ್ನ ನಾವು ಏನೇನು ಮಾಡಿ ಏನು ಮಾಡಬೇಕು ಶಾಂತವಾಗಿ ಕುಳಿತುಕೊಳ್ಳಿ ಅವ್ರು ಹೇಳ್ತಾರೆ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಹೊಕ್ಕಳಿನ ಮೇಲೆ ನಾಭಿಯ ಮೇಲೆ ಹೊಕ್ಕಳಿನ ಮೇಲೆ ದೃಷ್ಟಿ ಇರಿಸಿ ಧ್ಯಾನ ಮಾಡಿ ಒಂದು ವಾರದ ನಿಮ್ಮ ಎಲ್ಲ ರೋಗಗಳು ಗುಣವಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ರೋಗಗಳು ಕೂಡ ಗುಣವಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಶ್ವಾಸವನ್ನು ಬಂದಿಸಿ. ಹಿಡ ಒತ್ತಿ ಹಿಡಿದು ನಾಬಿಯ ಗ್ರಂಥಿ ಇದೆಯಲ್ಲ ಹೊಕ್ಕಳಿನ ನಾಭಿಯ ಗ್ರಂಥಿ ಕೆಳಗಡೆ ಸೋಲಾರ್ ಪ್ಲೆಕ್ಸಸ್ ಅಂತ ಕರೀತಾರೆ ಅದಕ್ಕೆ ಎಲ್ಲ ಎಲ್ಲ ನಾಡಿಗಳು ಎಪ್ಪತ್ತೆರಡು ಸಾವಿರ ಒಟ್ಟಿಗೆ ಸೇರ್ತಕ್ಕಂಥ ಜಾಗ ಅಂದರೆ ಅದೇ ಎಷ್ಟು ಜನ ಅದನ್ನ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ ಸಾಮಾನ್ಯವಾಗಿ ಒಂದು ಶರೀರ ಮೃತವಾದ ಮೇಲೆ ಅದನ್ನು ಸುಟ್ಟಾಗ ಅದು ಆ ಪಾರ್ಟ್ ಇದೆಯಲ್ಲ ಅದು ಅಷ್ಟು ಬೇಗ ಸುಡೋದಿಲ್ಲ ಅದು ಅದು ಉಂಡೆ ಹಾಗೆ ಇರ್ತದೆ ಹಾಗೇ ಇರ್ತದೆ ನಾನು ಗಮನಿಸಿದ್ದೀನಿ ಸುಮಾರು ಸಲ ಸೊ ಆಮೇಲೆ ಗಂಗೆಯಲ್ಲಿ ವಿಸರ್ಜನೆ ಮಾಡಿಬಿಡ್ತಾರೆ ಅದು ಬಹಳ ಇದು ಏನು ಮಾಡಿದ್ರೂ ಅದು ಇದಾಗೋದಿಲ್ಲ ಇಡೀ ಶರೀರ ಭಸ್ಮ ಆದರೂ ಕೂಡ ಅದೊಂದು ಇಷ್ಟ ಆದರೂ ಉಳ್ಕೊಂಬಿಟ್ಟಿರುತ್ತೆ ಅದು ಹಾಗೆ ಆ ಸೋಲಾರ್ ಪ್ಲೆಕ್ಸಸ್ ಅಂತಕ್ಕಂಥ ಒಂದು ಎಲ್ಲ ಆ ನಾಡಿಗಳ ಒಂದು ಸಮೂಹ ಉಂಡೆ ಅದು ಅಂತಹ ಅದನ್ನು ನೂರು ಬಾರಿ ನೂರು ಬಾರಿ ಹಂಡ್ರೆಡ್ ಟೈಮ್ಸ್ ಈ ಮೇರು ದಂಡ ಇದೆಯಲ್ಲ ಯಾವುದೋ ಸ್ಪೈನಲ್ ಕಾಲಮ್ ಅದರೊಂದಿಗೆ ಸೇರಿಸಿದಾಗ ಅದನ್ನು ಸೇರಿಸಿದಾಗ ಅಜೀರ್ಣ ಆಮಶಂಕೆ ಎಲ್ಲ ಕೂಡ ಮಾಯವಾಗ್ಬಿಡ್ತದೆ ಒಂದು ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ನಮ್ಮ ದಂತ ರೋಗ ಯಾರಿಗಾದರೂ ಅಲ್ಲಿನ ಪ್ರಾಬ್ಲಮ್ ಇದ್ದರೆ ಇದೇ ಒಂದು ಶಾಸ್ತ್ರ ಹೇಳುತ್ತೆ ಸಾಮಾನ್ಯವಾಗಿ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 ನಾವು ಪ್ರಯಾಣಕ್ಕೆ ಶುಭ ಫಲ ಬೇಕಾದರೆ ಅದರಲ್ಲೂ ಕೂಡ ಉಸರಾಟದ ಮೇಲೆ ನಿಂತ್ಕೊಂಡಿದೆಯಂತೆ ಅದು ಕೂಡ ಈ ಸ್ವರೋದಯದಲ್ಲಿ ಹೇಳುತ್ತೆ ಏನದು ಅಂದರೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ನಮ್ಮ ಉಸಿರಾಡ್ತಾ ಇರತಕ್ಕಂಥ ಹೊಳ್ಳೆ ಇದೆಯಲ್ಲ ಅದರ ಕಡೆ ಇರತಕ್ಕಂಥ ಪಾದವನ್ನು ಮೊದಲು ಊರಿ ನಡೀಬೇಕು ಯಾವುದೋ ಸಮಯ ಬಂತು ನೀವೆಲ್ಲ ಹೋಗಬೇಕೀಗ ಒಂದು ಕಾರ್ಯ ಆರಂಭ ಮಾಡಬೇಕು ನಿಮ್ಮ ಎಡಹೊಳ್ಳೆ ಏನಾದರೂ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 ನಾನು ನಿಮಗೆ ಹೇಳ್ತೇನೆ ಅಂತ ಸೂತ ಹೇಳ್ತಾನೆ ಸೂತ ಉಚ ಇದು ಕಥೆಯೊಳಗೊಂದು ಕತೆ ಡೈಲಾಗ್ ಒಳಗೊಂದು ಡೈಲಾಗ್ ಅದನ್ನು ತಿಳ್ಕೋಬೇಕು ಮೂಲವಾಗಿ ಗರುಡನಿಗೆ ಕೃಷ್ಣ ಪರಮಾತ್ಮನೇ ಹೇಳಿದ್ದು ಅಂತ ಇಲ್ಲಿ ಹೇಳದೇ ಇದ್ರು ಕೂಡ ಅದರಲ್ಲಿ ಬಲೋ ನಾಮ ಅಸುರೋ ಅಭವತ್ ಬಲ ಅನ್ನುವಂತಹ ಹೆಸರಿನ ಒಬ್ಬ ಅಸುರ ಇದ್ದನಂತೆ ಇಂದ್ರಾದ್ಯ ನಿರ್ಜಿತಾ ತೇನ ನಿರ್ಜೇತು ತೈಹ ನ ಶಕ್ಯತೆ ಏನು ಮಾಡ್ತಾನೆ ಅವನು ಇಂದ್ರಾದಿಗಳನ್ನು ತನ್ನ ಬಲದಿಂದ ಆತ ಕೊಬ್ಬಿದವನಾಗಿ ಇಂದ್ರಾದಿಗಳನ್ನು ಸೋಲ್ಸ್ಕೊಂಡು ಬರ್ತಾನೆ ಅವರು ಇವನನ್ನು ಏನು ಮಾಡಿದ್ರು ಕೂಡ ಸೋಲ್ಸ್ಲಿಕ್ಕೆ ಆಗೋದಿಲ್ವಂತೆ ವರವ್ಯಾಜೇನ ಪಶುತಾಮ್ ಯಾಚಿತಹಸ ಸುರೈಹಿ ಮಖೆ ಕೊನೆಗೇನು ಮಾಡಿದ್ರು ಅವನು ಕೊಬ್ಬ ಕೊಬ್ಬಿದ್ನಲ್ಲ ಕೊಬ್ಬಿದಾಗ ತಲೆ ತಿರುಗತ್ತಂತೆ ತಲೆ ತಿರುಗದಾಗ ಸಾಮಾನ್ಯವಾಗಿ ಇಂದ್ರ ಈ ಮಧುಕೈಟ ನಿಮಗೆ ಯಾರಿಗೆ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 ಇವನು ಕೇಳಿದಂತೆ ಏನು ಬೇಕು ವರ ಈಗ ನಾನು ನಿಮ್ಮನ್ನು ಗೆದ್ದಿದ್ದೇನೆ ವರ ಏನು ಬೇಕು ಅಂತ ಇವನೇ ಕೇಳಿದಾಗ ಇಂದ್ರಾದಿಗಳು ಹೇಳಿದ್ರಂತೆ ನಾವು ಈಗ ಯಜ್ಞ ಮಾಡಬೇಕು ಅಂತ ಇದೀವಿ ಮಖ ಅಂದರೆ ಯಜ್ಞ ಅಂತ ಅರ್ಥ ಸಂಸ್ಕೃತದಲ್ಲಿ ಆ ಯಜ್ಞಕ್ಕೆ ಪಶು ಹುಡುಕ್ತಾ ಇದ್ದೀವಿ ನೀವು ಆ ಯಜ್ಞದ ಪಶುವಾಗು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳಿದ ಅವನು ಸರಿ ಯಜ್ಞದ ಪಶುವನ್ನು ಹನನ ಮಾಡಲೇಬೇಕು ಅದರ ವಿಷಸನ ಅಂತ ಕರೀತಾರೆ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 ಆ ಯಜ್ಞದಲ್ಲಿ ದೇವತೆಗಳು ವ್ಯಾಜ ಅಂದರೆ ನೆಪದಿಂದ ಮಾಡಲ್ಪಡ್ತಕ್ಕಂಥ ಆ ಯಜ್ಞದಲ್ಲಿ ಹತನಾದನಂತೆ ಪಶುತ್ ಪಶುವತ್ ಪ್ರವಿಷೇತ ಸ್ತಂಭೆ ಸ್ವವಾಕ್ಯಾಶನಿ ಯಂತ್ರಿತಃ ಬಲೋ ಲೋಕೋಪಕಾರಾಯ ದೇವಾನಾಂ ಹಿತಕಾಮ್ಯಯ ಅವನೇನು ಮಾಡ್ದ ಸ್ತಂಭದಲ್ಲಿ ಪ್ರವೇಶ ಮಾಡ್ದಂತೆ ಆ ಒಂದು ಸ್ತಂಭ ಅಂದರೆ ಗೂಟ ಯಜ್ಞದಲ್ಲಿ ಆ ಯಜ್ಞಕ್ಕೆ ಯೂಪ ಅಂತ ಇರುತ್ತದೆ ಪಶುವನ್ನು ಬಂಧನೆ ಮಾಡ್ತಕ್ಕ ಓಡ ಹೋಗದೇ ಇದ್ದ ಹಾಗೆ ಕಟ್ತಾರೆ ಅದು ಹಾಗೆ ಅವನು ಇದು ಮಾಡ್ದ ಅವನು ಹೇಗೆ ಕಟ್ಟಲ್ಪಟ್ಟ ಅಂದರೆ ಹೇಳ್ತಾರೆ ಸ್ವವಾಕ್ಯಾಶ ನಿಯಂತ್ರಿತ ತನ್ನ ವಾಕ್ಯದಿಂದಲೇ ನಿಯಂತ್ರಿತನಾದನಂತೆ ಅವನು ಅಸ್ತು ಅನ್ನಲ್ಲ ಅಸ್ತು ಅಂದಮೇಲೆ ಈಗ ಪಶು ಆಗಿ ಕಟ್ಟಲ್ಪಡು ನಮ್ಮಿಂದ ಒಧಿಸಲ್ಪಡು ಅಂತ ಹೇಳಿದಾಗ ಸತ್ತನಂತೆ ಹಾಗೆ ಬಲೋ ಲೋಕೋಪಕಾರಾಯ ಅವನು ಆ ಅಸುರ ಇಡಿ ಲೋಕಕ್ಕೆ ಉಪಕಾರ ಮಾಡುವಂತಾ ಒಂದು ದಿಸೆಯಿಂದ ತಾನೇ ಪಶುವಾಗಿ ಸತ್ತನಲ್ಲ ಆದ್ದರಿಂದ ಅವನ ಒಂದು ಬುದ್ಧಿ ಎಂಥ ಬುದ್ಧಿ ಅಂದರೆ ಅತ್ಯಂತ ಸತ್ ಸಾತ್ವಿಕವಾಗಿರತಕ್ಕಂಥ ಬುದ್ಧಿ ಆಯಿತು ಆ ಅಸುರ ಯಾಕೆ ದೇವಾನಾಂ ಹಿತಕಾಮ್ಯ ದೇವತೆಗಳಿಗೆ ಹಿತ ಮಾಡುವಂತಹ ಉದ್ದೇಶದಿಂದ ತನ್ನ ಶರೀರವನ್ನು ತ್ಯಾಗ ಮಾಡಿದ್ನಲ್ಲ ಅದಕ್ಕೋಸ್ಕರ ಅದರಿಂದೇನಾಯಿತು ತಸತ್ವವಿಶುದ್ಧಸ್ಯ ವಿಶುದ್ಧೇನ ಚ ಕರ್ಮಣ का अवयवाह सर्वे रत्न बीजत्व आयु अत्यंत शुद्ध मनस्स अत्य विशुद्ध कर्म इवन शरीर रत्न के बीज वादे बत्न वज्र वैडूर्य पच्चे हवल इत्यादि अद्क बीज वादे ದೇವಾಂ ಅಥ ಯಕ್ಷಾಣಾಂ ಸಿದ್ಧಾಂನಾಂ ಪವನಾಶಿಧ ರತ್ನ ಬೀಜಮಯಂ ಗ್ರಾಹ ಸುಮಹಾನ್ ಅಭವತ್ತದ ಆವಾಗ ಏನು ಮಾಡಿದ್ರು ಎಲ್ಲ ಕಡೆ ರತ್ನ ಆಗಿರೋದು ನೋಡಿ ದೇವತೆಗಳು ಯಕ್ಷರು ಮತ್ತೆ ಸಿದ್ಧರು ಹಾಗೆ ಇನ್ನೇನು ಗಾಳಿಯನ್ನೇ ತಿಂದು ಬದುಕ್ತಾ ಇರತಕ್ಕಂಥ ಜೀವಿಗಳೆಲ್ಲ ಎಲ್ಲ ಗೋರ್ಕೊಂಡಿರುತ್ತೆ ಅದನ್ನ ಎಲ್ಲ ತೊಗೊಂಡ್ರು ಅಲ್ಲಿ ಫೈಟಿಂಗ್ ಶುರುವಾಯಿತು ನಮಗೆ ನಮಗೆ ಅಂತ ದೇಶಾಂತು ಪತತಾಂ ವೇಗಾತ್ ವಿಮಾನೇನ ವಿಹಾಯಸ ಯದ್ಯತ್ ಪಪಾತ ರತ್ನಾಂ ಬೀಜಂ ಕ್ವಚನ ಕಿಂಚನ ಅವರೆಲ್ಲ ತಕೊಂಡು ಓಡ್ತಾ ಇರಬೇಕಾದರೆ ವಿವಿಧ ವಿವಿಧ ದಿಕ್ಕುಗಳಿಗೆ ಅಂತಹ ಒಂದು ಬೇರೆ ಬೇರೆ ರತ್ನಗಳು ಮೇದಿನಿ ಈ ಪೃಥ್ವಿಯ ಬೇರೆ ಬೇರೆ ಜಾಗದಲ್ಲಿ ಹೋಗಿ ಹೂತ್ಕೊಂಡಂತೆ ಕೆಳಗಡೆ ಬಿದ್ದುವಂತೆ ಆದ್ದರಿಂದ ಅಂತಹ ಆ ಪೃಥ್ವಿಯ ಆಯಾ ಭಾಗಗಳಲ್ಲಿ ಆಯಾ ರತ್ನಗಳು ನಮಗೆ ಇಂದಿಗೂ ಕೂಡ ಲಭ್ಯವಾಗಿದೆ ಅನ್ನುವಂತಹ ಒಂದು ನಮ್ದೇ ಒಂದು ನೋಡಿ ಖನಿಜ ಶಾಸ್ತ್ರ ಅದನ್ನು ಹೇಳ್ತಾರೆ ಹ್ಮ್ ಹೀಗೆ ಅರವತ್ತೆಂಟನೇ ಅಧ್ಯಾಯದಲ್ಲಿ ರತ್ನಗಳ ಪರೀಕ್ಷೆ ಬರ್ತದೆ ಆಮೇಲೆ ನಂತರವೂ ಕೂಡ ರತ್ನಗಳ ಪರೀಕ್ಷೆ ಬರ್ತದೆ ಇನ್ನು ಎಂಬತ್ತೊಂದನೇ ಅಧ್ಯಾಯದಲ್ಲಿ ನಮಗೆ ತೀರ್ಥ ಮಾಹಾತ್ಮೆ ಬರ್ತದೆ ತೀರ್ಥ ಮಹಾತ್ಮೆಯಲ್ಲಿ ಅನೇಕ ತೀರ್ಥಗಳ ಒಂದು ಇಂಪಾರ್ಟೆನ್ಸ್ ಅದರ ಬಗ್ಗೆ ಹೇಳಿದ್ದಾರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಿಮ್ಮ ಗಮನ ಸೆಳೆಯೋಣ ಅಂತ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ಆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಇಪ್ಪತ್ನಾಲ್ಕನೇ ಶ್ಲೋಕವನ್ನು ಆಯ್ಕೊಂಡಿದ್ದೇನೆ ನಾನು ಹೇಳಲಿಕ್ಕೆ ಇದಂ ತೀರ್ಥಂ ಇದಂ ನೇತಿ ಯೇ ನರ ಭೇದರ್ಶಿನ್ನ ತಾಂ ವಿಧೀಯತೆ ತೀರ್ಥಗಮನ ತತ್ಪಲಂಚ ತತ್ ಯತ್ ಸರ್ವ ಬ್ರಹ್ಮೇತಿ ಯೋ ಅವೈತಿ ನ ಅತೀರ್ಥ್ಯ ಕಿಂಚನ ನೋಡಿ ಎಷ್ಟು ಸಿಂಪಲ್ಲಾಗಿದೆ ಮೀನಿಂಗು ಏನದು ಇದು ತೀರ್ಥ ಈ ಜಾಗ ತೀರ್ಥ ಅಲ್ಲ ಕೊಳ್ಕೊ ಅಂತ ಯಾರಿಗೆ ಬುದ್ಧಿಯಲ್ಲಿ ಇನ್ನು ಭೇದ ಉಂಟೋ ಅಂತಾ ಬುದ್ಧಿಗೋಸ್ಕರವೇ ನೋಡಪ್ಪ ನೀನು ತೀರ್ಥಕ್ಕೆ ಹೋಗು ಹೋಗಲಿ ನೋಡಿ ಈ ತೀರ್ಥಕ್ಕೆ ಹೋಗೋ ಇಲ್ಲಿ ಡುಂಕಿ ಹಾಕೋ ನೋಡಿ ಇಷ್ಟು ದಾನ ಮಾಡು ೀಗೆ ಮಾಡು ಇನ್ನು ಬುದ್ಧಿ ಶುದ್ಧಿ ಆಗತ್ತೆ ಈ ವಿಧಿಸಿರ್ತಕ್ಕಂಥದ್ದು ಈ ತೀರ್ಥಕ್ಕೋಗೋ ಆ ತೀರ್ಥಕ್ಕೋಗೋ ಈ ತೀರ್ಥಕ್ಕೋದ್ರೆ ಈಗ ಪುಣ್ಯ ಬರುತ್ತೆ ಆ ತೀರ್ಥಕ್ಕೆ ಹೋದರೆ ಹಿಂಗೆ ಪುಣ್ಯ ಬರುತ್ತೆ ಅಂತ ಮಾಡಿರೋದು ಈ ಭೇದ ಬುದ್ಧಿ ಇರ್ತಕ್ಕಂಥದಕ್ಕೆ ಅದರ ಫಲ ಕೂಡ ಹೇಳಿರತಕ್ಕಂಥದ್ದು ಹಾಗೆ ಅದಕ್ಕೋಸ್ಕರ ಸರ್ವಂ ಬ್ರಹ್ಮ ಇಡೀ ಎಲ್ಲವೂ ಕೂಡ ಇರತಕ್ಕಂಥದ್ದೆಲ್ಲ ಬ್ರಹ್ಮವೇ ಆ ಪರಮಾತ್ಮ ವಸ್ತುವೇ ಅಂತ ಯಾರಿಗೆ ಬುದ್ಧಿ ಖಚಿತವಾಗಿದೆಯೋ ಜ್ಞಾನ ಬಂದಿದೆಯೋ ಯೋ ಅವೈತಿ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾನೋ ನ ಅತೀರ್ಥಂ ತಸ್ಯಕ್ಕಿಂಚನ ಈ ಜಗತ್ತಲ್ಲಿ ತೀರ್ಥವಲ್ಲದೆ ಇರತಕ್ಕಂಥ ಜಾಗವೇ ಅವನಿಗೆ ಯಾವುದೂ ಸಿಗೋದಿಲ್ಲ ಎಲ್ಲವೂ ತೀರ್ಥಮಯ ಈ ಅವನಿಗೆ ನೋಡಿ ಭಾಳ ಇಂಪಾರ್ಟೆಂಟ್ ಇದು ಗರುಡ ಪುರಾಣದಲ್ಲಿ ಈಗ ಬಂದಿದೆ ನೋಡಿ ಇದು ಯಾವುದು ಅದ್ವೈತ ಗ್ರಂಥ ಅಲ್ಲ ಇದು ಇಂತಿಂಥ ವಾಕ್ಯಗಳಿದೆ ನಾವು ಏನು ಮಾಡ್ಬಿಡ್ತೀವಿ ಗೊತ್ತಾ ಈ ವಾಕ್ಯಗಳನ್ನೆಲ್ಲ ಹಿಂಗೆ ಬಿಟ್ಬಿಡ್ತೀವಿ ನಾವು ಉದಕ್ಕೆ ಹೋಗೋಲ್ಲ ಇದು ನಮ್ಗೆ ಏನು ಬೇಕೋ ಆ ವಾಕ್ಯಗಳನ್ನು ತುಂಬ ಚಾಲಕಿಯಿಂದ ಹರಿಸ್ಕೋತೀವಿ ಆದರೆ ಪುರಾಣ ಹಾಗಲ್ಲ ಸಮಗ್ರವಾಗಿರ್ತದೆ ನನಗೆ ಬೇಲದ ಹಣ್ಣು ಮಾತ್ರ ತಿರುಳು ಮಾತ್ರ ಬೇಕು ಬೀಜ ಬೀಜ ಬೇಡ ಸಿಪ್ಪೆ ಬೇಡ ಅದರಲ್ಲಿರ್ತಕ್ಕಂಥ ಮುಳ್ಳು ಬೇಡ ಅಂದರೆ ಬೇಲದ ಹಣ್ಣೆ ನಿಮ್ಗೆ ಸಿಗಲ್ಲ ತಿರುಳಾಗಬೇಕಾದ್ರೆ ಬೇಲದ ತಿರುಳು ತಿರುಳು ಒಳಗಡೆ ಬಿಡಬೇಕಾದರೆ ಅದರ ತೊಗಟೆ ಬೇಕೋ ಅದ್ರ ಬೀಜ ಬೇಕೋ ಹಾಂ ಅದ್ರ ಕಾಂಡ ಬೇಕು ಅದರ ಎಲೆ ಬೇಕು ಎಲ್ಲ ಬೇಕು ಆದ್ದರಿಂದ ಎಲ್ಲದಕ್ಕೂ ಮರ್ಯಾದೆ ಕೊಡಬೇಕು ನಾವು ಆದ್ರಿಂದ ಹೇಳ್ತಾರೆ ನೋಡಿ ನಿಜವಾದ ತೀರ್ಥ ಯಾವುದು ಅಂದರೆ ಈಗ ಶುರುವಾಗ್ತದೆ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರನೇ ಶ್ಲೋಕ ಎರಡು ಹೇಳ್ತಾರೆ ಹೇಳಿ ನೋಡೋಣ ನಾ ಹೇಳಿಕೊಡ್ತೇನೆ ಬ್ರಹ್ಮೀರ್ಥ ದಮಸ್ತೀರ್ಥರಮ್ ಭಾವಶು ಸರಸ್ತಾ ಜ್ಞಾನ ಹೃದೆ ध्यान जले मलापहे जल रागद्वेशपे तीर्थे स याति गतिम गति झट्टे परम गति बेका ಶಾರ್ಟ್ಕಟ್ ಹಾಗಿದ್ರೆ ಇಲ್ಲಿ ಯಾವ ರೀತಿಯಲ್ಲಿ ತೀರ್ಥದ ಕಲ್ಪನೆ ಇದೆಯೋ ಆ ರೀತಿಯಲ್ಲಿ ನೀವು ಧ್ಯಾನ ಮಾಡಿ ಏನದು ಬ್ರಹ್ಮ ಧ್ಯಾನಂ ಪರಂ ತೀರ್ಥಂ ಬ್ರಹ್ಮಚಿಂತನೆಯನ್ನು ಮಾಡುವುದೇ ಎಲ್ಲ ತೀರ್ಥಕ್ಷೇತ್ರಕ್ಕೆ ನೀವು ಹೋಗಿ ಎಷ್ಟು ಸಂಪಾದನೆ ಮಾಡಿದಿರೋ ಪುಣ್ಯ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ನಿಮಗೆ ಬ್ರಹ್ಮಧ್ಯಾನದಿಂದ ಸಿಗ್ತದೆ ಇಂದ್ರಿಯ ನಿಗ್ರಹ ತೀರ್ಥಂ ಯಾವ ತೀರ್ಥಕ್ಷೇತ್ರಕ್ಕೆ ಹೋಗಿ ಎಷ್ಟು ಕಿತಾಪತಿ ಮಾಡಿದರೂ ಏನೂ ಉಪಯೋಗ ಇಲ್ಲ ಯಾಕೆ ಗೊತ್ತಾ ಒಂದು ಮಾತಿದೆ ತೀರ್ಥಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪಾಪಕ್ಕೆ ಪರಿಹಾರ ಇಲ್ಲ ಅದಕ್ಕೆ ಯಾವ ಪ್ರಾಯಶ್ಚಿತ್ತ ಇಲ್ಲ ಅದರಿಂದ ಏನಿದ್ರೂ ಮಾಡ್ಕೊಂಬಿಟ್ರೆ ಇಲ್ಲೇ ಮಾಡ್ಕೊಂಡ್ಬಿಡೋಣ ಅಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಬಿಟ್ರೆ ಆಯ್ತಲ್ಲ ಅದಿದೆ ಪುರಾಣಗಳಲ್ಲೇ ಇದೆ ಅದು ಆದ್ದರಿಂದ ತೀರ್ಥಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಮಾಡಬೇಕಾಗಿರೋದು ಏನು ಅಲ್ಲಿ ತಪಸ್ ಇಂದ್ರಿಯ ನಿಗ್ರಹ ಆದ್ದರಿಂದ ಇಂದ್ರಿಯ ನಿಗ್ರಹ ನೀವು ಯಾವ ಜಾಗದಲ್ಲಿ ಮಾಡ್ತೀರೋ ಅಲ್ಲಿ ತೀರ್ಥ ಉದ್ಭವ ಆಗುತ್ತೆ ಸ್ವಾಮಿ ತೀರ್ಥಗಳೆಲ್ಲ ಹುಟ್ಟಿರೋದು ಹೇಗೆ ಹೇಳಿ ಸ್ವಲ್ಪ ನೀವು ಫ್ಲ್ಯಾಶ್ ಬ್ಯಾಕ್ ಹೋಗಿಬಿಟ್ರೆ ಪುರಾಣಗಳನ್ನು ಅಧ್ಯಯನ ಮಾಡಿದರೆ ಮುಖ್ಯವಾಗಿ ಸ್ಕಂದ ಮತ್ತು ಪದ್ಮಪುರಾಣಗಳಲ್ಲಿ ಅನೇಕ ತೀರ್ಥಗಳು ಹೇಗೆ ಹುಡ್ತು ಆದ್ರೆ ನಿಮಗೆ ಆ ಕಂಡಾ, ಈ ಖಂಡ ಎಲ್ಲ ಖಂಡಗಳು ಅಲ್ಲೇ ಬಂದ್ಬಿಡುತ್ತೆ ನಿಮಗೆ ಲೇಟೆಸ್ಟ್ ತೀರ್ಥ ಏನೇನಿದೆಯೋ ನಿಮ್ಗೆ ಅದರ ಇನ್ಫಾರ್ಮೇಶನ್ ಬೇಕಾ ಅದು ಕೂಡ ನಿಮ್ಗೆ ಅದರೊಳಗೆ ಸಿಕ್ಬಿಡ್ತದೆ ಸ್ಕಂದ ಪುರಾಣ ಎಲ್ಲ ಸಿಕ್ ಅದರಲ್ಲಿ ನಮಗೆ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಯಾವುದೋ ಒಬ್ಬ ಸಾಧಕ ಒತ್ತು ಕರೆದು ಹಾಂ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಆ ಒಂದು ನಿರ್ದಿಷ್ಟ ದೇವತೆಯನ್ನು ಹರನನ್ನೋ ಹರಿಯನ್ನೋ ಸರಸ್ವತಿಯನ್ನೋ ಯಾರನ್ನೋ ಆಗಲಿ ಅಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ ಅಲ್ಲಿ ಒಮ್ಮೆ ಆತ ಮಾಡಿಕೊಂಡ್ಮೇಲೆ ಆ ಭಕ್ತನ ಅನುಗ್ರಹಕ್ಕಾಗಿ ಆ ತತ್ತದ್ದೇವತೆಗಳು ತತ್ತದ್ ಜಾಗದಲ್ಲಿ ನೆಲೆಸಲಿಕ್ಕೆ ಶುರುವಾಗ್ತದೆ ಆವತ್ತಿಂದ ನಮ್ಮ ಲೈನ್ ಶುರುವಾಗುತ್ತೆ ಅಲ್ಲಿ ಕ್ಯೂ ನಿಲ್ಲೋದು ಏನಕ್ಕೆ ತೀರ್ಥಯಾತ್ರೆ ಹೋಗಬೇಕು ಅಂತ ನೋಡಿದ್ರ ಫಸ್ಟ್ ಶುರುವಾಗಿದ್ಯಲ್ಲಿಂದ ಇಂದ್ರಿಯ ನಿಗ್ರಹದಿಂದ ಆ ಇಂದ್ರಿಯ ನಿಗ್ರಹ ಆ ಸಾಧಕ ಮಾಡದೇ ಹೋದ್ರೆ ಅಲ್ಲಿ ತೀರ್ಥ ಉದ್ಭವಿಸ್ತಾ ಇತ್ತೇನು ಪರಮಾತ್ಮನ ಅನುಗ್ರಹ ಉಂಟಾಗ್ತಾ ಇತ್ತೇನು ಆದ್ರಿಂದಲೇ ಹೇಳಿದ್ರು ಗರುಡ ಪುರಾಣದಲ್ಲಿ ತೀರ್ಥಂ ಇಂದ್ರಿಯ ನಿಗ್ರಹ ಇಂದ್ರಿಯ ನಿಗ್ರಹವೇ ತೀರ್ಥ ದಮಃ ತೀರ್ಥಂ ಪುನಃ ಇಂದ್ರಿಯ ನಿಗ್ರಹ ಅರ್ಥ ಆಗಲ್ಲ ದಮ ಅಂದ್ರು ದಮ ಅಂದರೆ ಬಾಹ್ಯೇಂದ್ರಿಯಗಳ ನಿಗ್ರಹ ಕಣ್ಣು ಕಿವಿ ಇತ್ಯಾದಿಗಳು ಬಾಹ್ಯೇಂದ್ರಿಯ ಅದರ ನಿಗ್ರಹ ಅದರ ಚಪಲತೆಯನ್ನು ತಡೆಗಟ್ಟತಕ್ಕಂಥದ್ದು ನಿಯಂತ್ರಣ ಮಾಡ್ತಕ್ಕಂಥದ್ದು ಧಮಸ್ತೀರ್ಥಂತೂ ಪರಮಂ ಅದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ತೀರ್ಥ ಭಾವಶುದ್ಧಿ ಸರಸ್ತಾ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯ ಇದು ಭಾವಶುದ್ಧಿ ಪೂಜೆಯನ್ನೋ ಮಾಡ್ಬೋದು ಯಾವನ್ನೋ ಬೈಕೊಂಡು ಪೂಜೆ ಮಾಡಿದ್ರೆ ಉತ್ತಮ ಭಾವ ಇಲ್ಲ ಅದೇ ಅದೇ ನೀವು ಏನೋ ಒಂದು ನಿಮ್ಮದೇ ಆಗಿರತಕ್ಕಂತಹ ಜೀವನದಲ್ಲಿ ನಿಮಗೆ ಪ್ರಾಪ್ತವಾಗಿರ್ತಕ್ಕಂತಹ ಸ್ವಧರ್ಮ ಸುಧರ್ಮ ಅದರಲ್ಲಿ ನೀವು ಇದು ಪರಮಾತ್ಮನಿಗೋಸ್ಕರ ಮಾಡ್ತಾ ಇದ್ದೇನೆ ಒಂದು ಅಡಿಗೆ ಸಾಮಾನ್ಯವಾಗಿರ್ತಕ್ಕಂಥ ಅಡಿಗೆ ನನ್ನ ಚಪಲಕ್ಕೋಸ್ಕರ ಅಲ್ಲ ನನ್ನ ಮನೆಯಲ್ಲಿರತಕ್ಕಂತಹ ಪರಮಾತ್ಮನಿಗೆ ಇದನ್ನ ಮಾಡ್ತಾ ಇದ್ದೇನೆ ಒಂದು ಭಾವದಿಂದ ನೀವು ಮಾಡ್ತಾ ಇದ್ರೆ ಭಾವಶುದ್ಧಿ ಆಗತ್ತೆ ಆ ಭಾವಶುದ್ಧಿ ಇದೆಯಲ್ಲ ಅದೇ ಸರಹ ಅದೇ ಸರೋವರ ನೀವು ತೀರ್ಥದಲ್ಲಿ ಎಷ್ಟೆಷ್ಟು ದುಮಕಿ ಹಾಕಿದ್ರು ಕೂಡ ಮಾನ್ ಸರೋವರವೋ ಯಾವ ಸರೋವರೋ ಕೂಡ ನಾವು ನೋಡ್ತೀವಲ್ಲ ರೀ ಇಪ್ಪತ್ ಸಲ ಹೋಗಿದ್ದಾರೆ ರೀ ಆ ಯಾತ್ರೆಗೆ ಈ ಯಾತ್ರೆಗೆ ಅಂತ ಕೊನೆಗೆ ನೋಡಿದ್ರೆ ಇಪ್ಪತ್ತು ಸರಿ ಹೋಗಿದ್ದಾರೆ ಎಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬದ್ದಿರ್ಬೋದಪ್ಪ ಅವರು ಖ್ಯಾಕ್ತು ಅಂತ ಹೇಳ್ತಾರೆ ನಮಗೆ ಆಮೇಲೆ ಅಷ್ಟು ಕೋಪ ಅವರಿಗೆ ಹಾ ಅಷ್ಟು ಸಲ ತೀರ್ಥಯಾತ್ರೆಗೆ ಹೋದರೂ ಕೂಡ ಅವರ ಪವರ್ ಎಷ್ಟಪ್ಪ ಅಂದರೆ ಅವರಲ್ಲಿರ್ತಕ್ಕಂತಹ ಒಂದು ಆ ಒಂದು ಏನಂತಾರೆ ಕರ್ಮ ಅದನ್ನು ಆ ತೀರ್ಥಕ್ಷೇತ್ರವು ಕಳೀಲಿಕ್ಕಾಗಿಲ್ಲ ಯಾಕೆ ಭಾವ ಇಲ್ಲ ಅಲ್ಲಿ ಸುಮ್ಮನೆ ಹೋದ ಪುಟ್ಟ ಬಂದ ಪುಟ್ಟ ಮಾಡಿದ್ರು ಹೇಗೆ ವಿಧಿವಿಧಾನ ಇಲ್ಲ ಸುಮ್ಮನೆ ಹೋಗ್ತಾರೆ ಈಗ ತೀರ್ಥಕ್ಕೆ ಹೇಗೆ ಅಂದರೆ ಹೇಗೆ ಹೋಗೋದು ಅದಕ್ಕೆಲ್ಲ ಒಂದು ವಿಧಿ ಇದೆ ವಿಧಾನ ಇದೆ ಹೇಗೆ ಹೋಗಬೇಕು ಒಂದು ಸಣ್ಣ ಅಮರನಾಥ್ ಯಾತ್ರೆ ಅಂದರೆ ಯಾವ ಕಾಲದಲ್ಲಿ ಹೋಗ್ಬೇಕೋ ಅಕಾಲದಲ್ಲ ಅದೊಂದಿದೆ ಅಲ್ಲಲ್ಲಿ ಪೂಜೆ ಸಲ್ಲಿಸಿಕೊಂಡೇ ಹೋಗಬೇಕು ಅಲ್ಲಲ್ಲಿ ಪೂಜೆ ಆಗಬೇಕು ಅಲ್ಲಲ್ಲಿ ಇದಕ್ಕೆ ಕೊನೆಗೆ ಅಂತಹ ಸಮಯದಲ್ಲೇ ಆ ಪರಮಾತ್ಮನ ದರ್ಶನಕ್ಕೋಸ್ಕರ ಅಲ್ಲಿ ಹೋಗಬೇಕು ನೋಡಿ ಯಾಕೆ ಹಂಗೆ ಮಾಡಿರೋದು ಇದೆಲ್ಲ ಇದೆ ಅದ್ರ ಹಿಂದೆ ಒಂದು ಸೈನ್ಸ್ ಉಂಟು ಎಲ್ಲ ಈ ಇಡೀ ಪೃಥ್ವಿಯಲ್ಲಿರ್ತಕ್ಕಂತಹ ಅಭಿಮಾನಿ ದೇವತೆಗಳೆಲ್ಲ ಆ ಸಮಯದಲ್ಲಿ ಇದ್ಕೊಂಡು ಬ್ಲೆಸ್ ಮಾಡ್ತಾ ಇರ್ತಾರೆ ಹರಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಆಯಾ ಕುಂಭಕ್ಕೋ ಪುಷ್ಕರಕ್ಕೋ ಅದಕ್ಕೆಲ್ಲ ಆಯಾ ಸಮಯದಲ್ಲಿ ಫಲ ಯಾಕೆ ನೀವು ಬೇರೆ ಸಮಯದಲ್ಲಿ ಡುಮ್ಕಿ ಹಾಕಿದ್ರು ಅಷ್ಟು ಫಲ ಬರೋಲ್ಲ ಯಾಕೆ ಅಂದರೆ ಇದಕ್ಕೆ ಇದಕ್ಕೆ ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ನಮ್ಮ ಕಣ್ಣಿಗೆ ಬೇಕಾದಷ್ಟು ಕಾಣೋದಿಲ್ಲ ನಮ್ ಪಕ್ಕದ ಮನೆಯವರೇ ಕಾಣಲ್ಲ ಹಾ ಹಾಗಂದು ಮಾತ್ರಕ್ಕೆ ಅವ್ರಿಲ್ಲ ಅಂತಲ್ಲ ಅದಕ್ಕೆಲ್ಲ ಒಂದು ಇದಿದೆ ಅರ್ಥ ಉಂಟು ಭಾವ ಜ್ಞಾನ ಹೃದಯ ಅರಿತುಕೊಂಡು ಮಾಡಿ ಎಲ್ಲವನ್ನು ಅರಿತುಕೊಂಡು ಮಾಡಬೇಕು ಅರಿವು ಎಲ್ಲದರಲ್ಲೂ ಅರಿವು ಭಕ್ತಿಯಲ್ಲೂ ಅರಿವು ಭಕ್ತಿ ಮಾಡ್ತೀವಲ್ಲ ಅದರಲ್ಲೂ ಅರಿವು ಭಕ್ತಿ ಸೂತ್ರ ಓದಿ ಗೊತ್ತಾಗ್ತದೆ ಗೋಪಿಯರಿಗೆ ಕೃಷ್ಣನ ಮಹಾತ್ಮೆ ಇತ್ತು ಅನ್ನುವಂಥ ಒಂದು ಸೂತ್ರ ಉಂಟು ಇಲ್ಲದೆ ಹೋದ್ರೆ ನಂಗೆ ತಂದು ತೋರಿಸಿ ಇಲ್ಲ ಸ್ವಾಮೀಜಿ ನಮ್ಮ ಎಡಿಷನ್ ಅಲ್ಲಿ ಅಂತ ಹೇಳ್ತೀನಿ ಉತ್ತರ ಇಲ್ಲದೆ ಹೋದ್ರೆ ಆ ಪ್ರೀತಿಗೆ ಅರ್ಥ ಇಲ್ಲ ಬೇರೆ ಏನೋ ಅರ್ಥ ಆಗತ್ತೆ ಅದನ್ನ ಹಾಕಿದಾರೆ ಅದನ್ನ ನಾರದ್ರು ಸೇರಿಸಿದ್ರೆ ಅದನ್ನ ಮೊದಲ ಹತ್ತು ಸೂತ್ರಗಳಲ್ಲೇ ಇದೆ ಅದು ಮೊದಲ ಹತ್ತು ಸೂತ್ರಗಳಲ್ಲೇ ಬರ್ತದೆ ಆದ್ದರಿಂದ ಅಲ್ಲಿ ಅರಿವು ಮಹಾತ್ಮೆಯ ಅರಿವು ಅದು ಜ್ಞಾನ ಹರದ ನೀವು ಯಾವಾಗ ಅರಿತೀರಿಯೋ ಯಾವ ಪರಮಾತ್ಮ ಅವನ ಮಹಿಮೆ ಏನೋ ಅಲ್ಲೇ ಒಂದು ಹೃದ ಸರೋವರ ತಯಾರಾಗಿಬಿಡುತ್ತೆ ನೀವು ಮಿಂದ್ರಿ ಅಲ್ಲೇನೇ ಮಿಂದ್ರಿ ಮಿಂದ್ರಿ ಧ್ಯಾನ ಜಲೆ ಆ ಹೃದದಲ್ಲಿ ಇರತಕ್ಕಂತಹ ಜಲ ಯಾವುದಪ್ಪ ಅಂದರೆ ಧ್ಯಾನದಿಂದ ಮಾಡಲ್ಪಟ್ಟಂತಹ ಜಲ ಯಾವುದ್ಯಾವುದು ಜಲ ಅಲ್ಲ ನಿಮಗೆ ಧ್ಯಾನ ಮಾಡೋಕ್ಕೆ ಗೊತ್ತಿರಬೇಕು ಮೊದಲು ಅಲ್ಲಿ ಹೋಗಿ ಮನಸ್ಸಿನ ಏಕಾಗ್ರತೆ ಹ್ಯಾಂಗೆ ಮಾಡಬೇಕು ಗೊತ್ತಿಲ್ಲ ತಯಾರಾಗಿಲ್ಲ ನೋಡಿ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ತಯಾರಾಗಿ ಹೋಗಬೇಕು ನೀವು ಹಣ ಇದ್ದರೆ ಏನಂತೆ ಅದು ತಯಾರಲ್ಲ ನಿಮಗೆ ಲೀವ್ ಇದ್ರೆ ಏನಂತೆ ಅದು ತಯಾರಲ್ಲ ಲೀವು ಹಣ ಎರಡು ತಯಾರೇ ಅಲ್ಲ ಅದು ತಯಾರೇ ಅಲ್ಲ ಫಸ್ಟು ಇದು ತಯಾರಾಗಿದೆಯಾ ನೋಡಿ ಮನಸ್ಸು ತಯಾರಾಗಿದೆಯಾ ನೋಡಿ ಸಾಕು ಅದಿದ್ರೆ ಆಯ್ತು ರಾಗದ್ವೇಷ ಮಲಾಪೇ ಎಂತಹ ಜಲ ಅದು ಧ್ಯಾನ ಅಂದರೆ ರಾಗ ದ್ವ ಅನ್ನುವಂತಹ ಕೊಳೆ ಅದನ್ನು ಕಳೀತದಂತೆ ನಾವು ಧ್ಯಾನ ಮಾಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅದರೊಳಗೆ ರಾಗದ್ವೇಷ ಇರಬಾರದು ಅಂತ ಧ್ಯಾನ ಸತತವಾಗಿ ಧ್ಯಾನ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಎರಡೂ ಇರಬಾರ್ದು ರಾಗದ್ವೇಷ ಅದು ಯಾಕೆಂದ್ರೆ ಧ್ಯಾನ ಮಾಡೋದು ರಾಗದ ಮೇಲೂ ಅಲ್ಲ ದ್ವೇಷದ ಮೇಲೂ ಅಲ್ಲ ರಾಗ ಅಂದರೆ ಅಲ್ಲಿ ರಾಗ ಅಂದರೆ ಇಟ್ ಇಸ್ ಅನ್ ಅಬ್ಸ್ಟ್ರಾಕ್ಟ್ ರಾಗ ಪಾತ್ರವಾಗಿರತಕ್ಕಂಥ ವಿಷಯ ಅಥವಾ ವ್ಯಕ್ತಿ ಅಂತ ಅರ್ಥ ಆ ವ್ಯಕ್ತಿ ಅಥವಾ ಆ ವಿಷಯದಲ್ಲಿ ರಾಗ ಉಂಟು ಆವಾಗ ಅದೇ ನೆನಪಾಗ್ತದೆ ಅದರ ಮೇಲೆ ಧ್ಯಾನ ಆಗ್ತದೆ ಅದೇ ಧ್ಯಾನ ದ್ವೇಷ ಆಗ್ತದೆ ಯಾರು ಆಗೋದಿಲ್ವೋ ಅವನೇ ತಾನೇ ಧ್ಯಾನ ಸಮಯದಲ್ಲಿ ಬಂದು ಕೂತ್ಕೊಳ್ಳೋದು ಮಂಡ್ಯ ಅವಳಿಗೆ ಆದ್ರಿಂದ ರಾಗ ದ್ವೇಷ ಮಲಾಪೇ ಧ್ಯಾನ ಯಹ ಸ್ನಾತಿ ಅಂತಹ ಒಂದು ಪವಿತ್ರ ವಾರಿಯಲ್ಲಿ ಯಾರು ಮಜ್ಜನ ಮಾಡ್ತಾನೋ ಸ್ನಾನ ಮಾಡ್ತಾನೋ ಚೆನ್ನಾಗಿ ಎಂಥದ್ದು ಮಾನಸೇ ತೀರ್ಥೆ ಬೇರೆಯಲ್ಲೂ ಇಲ್ಲ ನಿಮ್ಮ ಮನಸು ಅನ್ನುವಂತಹ ತೀರ್ಥದಲ್ಲಿ ಮಾನಸ ಸರೋವರದಲ್ಲಿ ಸೀ ಪರಮಾಂಗತಿಂ ಆತ ಪರಮಗತಿಯನ್ನ ತಕ್ಷಣ ಹೊಂದ್ತಾನೆ ಅಲ್ಲೇನೆ ಯಾಕೆ ಅಂದ್ರೆ ನೀವೆಲ್ಲೂ ದೂರ ಹೋಗ್ಬೇಕಾಗಿಲ್ಲ ಅಲ್ಲೇ ಇದೆ ಅಲ್ಲಿ ಅಲ್ಲೇ ಭಗವಂತ ಕಾಣ್ತಾನೆ ಹೀಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ತೀರ್ಥ ಮಹಾತ್ಮೆ ಬರ್ತದೆ ಇದರ ನಂತರ ಗಯಾಮಹಾತ್ಮ್ಯ ಬರ್ತದೆ ಇನ್ನು ನಮ್ಮ ಮುಂದಿನ ಉಪನ್ಯಾಸದಲ್ಲಿ ಪುನಃ ಹರಿಧ್ಯಾನ ಅದರ ನಿರಾಕಾರ ಮತ್ತು ಸಾಕಾರ ಅದನ್ನು ಕುರಿತು ಹೇಳ್ತೇನೆ ಓಂ ಪೌರ್ಣಮತಃ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓ ತತ್ಸತ್ ಶ್ರೀರಾಮರ್ಪಣಮಸ್ತು